ೀಗುರುಭ್ಯೋ ನಮಃ ಹರಿ ಹರಿ ಓಂಗಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂ ಬಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನೃತಿಪುರಲಯವತ್ಪಾದೋಕಂಕರ ಇ ಶಂಕರಾಚಾರ್ಯರ ಪ್ರಕರಣ ಗ್ರಂಥಗಳಲ್ಲಿ ಒಂದಾದಂತಹ ಶ್ರವಣ ಪ್ರಧಾನವಾದಂತಹ ವಿವೇಕ ಚೂಡಾಮಣಿ ಇದನ್ನ ಮುಂದುವರಿಸೋಣ ಈಗಾಗಲೇ ಹತ್ತು ಕಂತುಗಳನ್ನು ನೋಡಿದ್ದೇವೆ ಇವತ್ತು ಹನ್ನೊಂದನೇ ಕಂತು ಸಾಧನ ಚತುಷ್ಟಯದ ಬಗ್ಗೆ ನೋಡ್ತಾ ಇದ್ದೆವು ಅದರಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮುತ್ರ ಫಲಭೋಗ ವಿರಾಗ ಶಮದಮಾದಿ ಷಟ್ ಸಂಪತ್ತಿ ಇಷ್ಟು ನೋಡಿದ್ದೀವಿ ಇವತ್ತು ಮುಮುಕ್ಷುತ್ವ ಇಪ್ಪತ್ತೇಳನೇ ಶ್ಲೋಕ ಶಮದಮ ಉಪರತಿ ತಿತಿಕ್ಷೆ ಸಮಾಧಾನ ಶ್ರದ್ಧಾ ಸಮಾಧಾನ ಅಂಥೇಳಿ ಶಮ ಶಮದಮ ತಿತಿಕ್ಷ ಶಮದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತೇಳಿ ಆರು ಚಟ್ ಷಟ್ಸಂಪತ್ತಿ ಅಷ್ಟನ್ನು ನೋಡಿದ್ದೇವೆ ಈಗ ಮುಮುಕ್ಷುತ್ವದ ಬಗ್ಗೆ ನೋಡಲಿಕ್ಕಿದ್ದೇವೆ ಮುಖ್ಯವಾಗಿ ವೇದಾಂತ ಗ್ರಂಥಗಳಲ್ಲಿ ಕೆಲವು ಶ್ರವಣ ಮನ ಶ್ರವಣ ಪ್ರಧಾನ ಕೆಲವು ಮನನ ಪ್ರಧಾನ ಕೆಲವು ನಿಧಿಧ್ಯ ಪ್ರಧಾನ ಅಂತೇಳಿ ಹೇಳ್ತಾರೆ ಅದರಲ್ಲಿ ಶ್ರವಣ ಪ್ರಧಾನ ಕೇಳಲಿಕ್ಕೆ ಅತ್ಯಂತ ಮುಖ್ಯವಾದದ್ದು ಕೇಳುವಂತಹದ್ದು ಕೇಳಲು ಯೋಗ್ಯವಾದದ್ದು ವಿವೇಕ ಚೂಡಾಮಣಿ ಮನನ ಅಂದರೆ ಶ್ರವಣದಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತದೆ ಎಲ್ಲ ವಿಚಾರಗಳು ವೇದಾಂತದ ಮತ್ತು ಯಾವುದು ನಿತ್ಯ ಅನಿತ್ಯ ವಸ್ತು ವಿವೇಕ ಎಲ್ಲ ಬರ್ತದೆ ಜಗತ್ತಿನ ಜಂಜಡಗಳು ಸಮಸ್ಯೆಗಳು ಪರಿಹಾರ ಭಗವದ್ಗೀತೆ ಹಾಗೆ ಇಂಥದ್ದು ಬರ್ತದೆ ಅದು ವಿವೇಕ ಚೂಡಾವಣೆ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡಿರತಕ್ಕಂಥದ್ದು ಶ್ರವಣ ಯೋಗ್ಯವಾದದ್ದು ಇನ್ನು ಮನನ ಅಂದರೆ ಮನಸ್ಸಿನಲ್ಲಿ ಮಾಡುವಂಥ ಕ್ರಿಯೆ ಇದು ಒಂದು ಹಂತದ ಒಂದು ತಳಹದಿ ಪಂಚಾಂಗ ಅಡಿಪಾಯ ಆದ ನಂತರ ವೇದಾಂತದ ಪ್ರವೇಶ ಒಂದು ಹಂತದ ಆದ ನಂತರ ಶ್ರವಣದ ಮೂಲಕ ಆ ಮಾಡಬೇಕಾದದ್ದು ಮನನ ಅದನ್ನು ನಾವು ಮನಸ್ಸಿನಲ್ಲಿ ವಿಚಾರ ಮಾಡತಕ್ಕಂಥದ್ದು ಸ್ವಂತ ಬುದ್ಧಿಯಿಂದ ವಿವೇಚನಾ ಶಕ್ತಿಯಿಂದ ಶ್ರವಣ ಅಂದರೆ ಗುರುವಾಕ್ಯ ಇರ್ಬೋದು ಶಾಸ್ತ್ರ ವಿಚಾರ ಇರ್ಬೋದು ಶಾಸ್ತ್ರೋಪದೇಶ ಗುರು ಉಪದೇಶ ಇವುಗಳಿಂದ ಶ್ರವಣ ನಾವು ಏನು ಮಾಡಿದ್ದೇವೆ ಅದನ್ನು ಮನನ ಮಾಡತಕ್ಕಂಥದ್ದು ಶ್ರವಣ ಪ್ರಧಾನವಾದದ್ದು ವಿವೇಕ ಚೂಡಾಮಣಿ ಆದರೆ ಮನನ ಪ್ರಧಾನವಾದದ್ದು ಪಂಚದಶಿ ವಿದ್ಯಾರಣ್ಯರ ಶಂಕರಾಚಾರ್ಯ ವಿವೇಕ ಚೂಡಾವಣಿ ಶ್ರವಣ ಪ್ರಧಾನವಾದರೆ ವಿದ್ಯಾರಣ್ಯರ ಪಂಚದಶಿ ಮನನ ಪ್ರಧಾನವಾಗಿದೆ ಅದರ ನಂತರ ಮನನ ಮಾಡಿದ ನಂತರ ನಮಗೆ ಒಂದು ಇದ್ಚಯ ಆಗ್ತದೆ ಮನಸ್ಸಿನಲ್ಲಿ ಅಂದರೆ ನಮ್ಮ ಮನಸ್ಸು ಶಾಸ್ತ್ರದಲ್ಲಿ ಏನು ಹೇಳಿದೆ ಮತ್ತು ಗುರು ಉಪದೇಶ ಏನಿದೆ ಇವೆರಡನ್ನು ಕೂಡ ಅರ್ಥ ಮಾಡಿಕೊಂಡು ಒಂದು ನಿಶ್ಚಯಕ್ಕೆ ಬರ್ತದೆ ಮನನ ಕೊನೆಗಾಗುವಾಗ ಆಮೇಲೆ ಅದನ್ನು ನಿಧಿಧ್ಯ ಮಾಡ್ತಕ್ಕಂಥ ಅನುಭವಕ್ಕೆ ಇಳಿಸ್ತಕ್ಕಂಥದ್ದು ಅದನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು ಇದು ನಿಧಿಧ್ಯದ ಅಂಶ ಇದನ್ನು ಜೀವನ್ಮುಕ್ತಿ ವಿವೇಕ ನಮಗೆ ಹೇಳಿಕೊಡ್ತದೆ ವಿದ್ಯಾರಣ್ಯರ ಜೀವನ್ಮುಕ್ತಿ ವಿವೇಕ ಈಗ ಶಂಕರಾಚಾರ್ಯ ವಿವೇಕ ಚೂಡಾವಣಿ ಶ್ರವಣ ಮಾಡಿ ಆಮೇಲೆ ವಿದ್ಯಾರಣ್ಯ ವಿದ್ಯಾರಣ್ಯ ಮಹರ್ಷಿಗಳ ಅಥವಾ ವಿದ್ಯಾರಣ್ಯ ಸ್ವಾಮಿಗಳ ಪಂಚದಶಿ ಇದನ್ನು ಮನನ ಮಾಡ್ತಾ ಆ ಬಳಿಕ ಪಂಚದಶಿಯಂತೂ ಅದ್ಭುತವಾದ ಗ್ರಂಥ ಮನನ ಮಾಡುತ್ತಾ ಆ ಬಳಿಕ ನಿಧಿಧ್ಯವನ್ನು ಜೀವನ್ಮುಕ್ತಿ ವಿವೇಕದಲ್ಲಿ ಯಾವ ರೀತಿ ನಾವು ಜೀವನ್ಮುಕ್ತರಾಗಬಹುದು ಅಂತೇಳಿ ಬದುಕಿದ್ದು ಮುಕ್ತಿಯನ್ನು ಹೊಡಿ ಬದ್ ಹೊಂದಬಹುದು ಜೀವಂತವಾಗಿ ಇದ್ದುಕೊಂಡೆ ಎಂಬುದನ್ನು ಅದರಲ್ಲಿ ತಿಳಿಸ್ತದೆ ನಿಧಿಧ್ಯ ಅಂದರೆ ಅದು ಅನುಭವ ಜೀವನ್ಮುಕ್ತನಾಗತಕ್ಕಂಥ ಒಂದು ಅನುಭವ ಯಾವ ರೀತಿ ಅಂತೇಳಿ ಈಗ ನಾವು ಈ ವಿವೇಕ ಚುನಾವಣೆಯಲ್ಲಿ ಹತ್ತನೇ ಭಾಗ ಇವತ್ತು ಒಂಬತ್ತು ಭಾಗಗಳಲ್ಲಿ ಹತ್ತು ಈಗಾಗಲೇ ನೋಡಿದ್ದೇವೆ ಇವತ್ತು ಹನ್ನೊಂದನೆಯದು ಇಲ್ಲಿ ಮುಮುಕ್ಷುತ್ವದ ಬಗ್ಗೆ ಹೇಳ್ತದೆ ಇವತ್ತಿನ ಶ್ಲೋಕ ಇಪ್ಪತ್ತೇಳನೇ ಶ್ಲೋಕ ಶಂಕರಾಚಾರ್ಯ ಹೇಳ್ತಾರೆ ಅಹಂಕಾರಾಧಿ ದೇಹಾಂತಾನ್ ಬಂಧಾನ ಜ್ಞಾನಕಲ್ಪಿತಾನ್ ಸ್ವಸ್ವರೂಪಾವಬೋಧೇನೋಕ್ತು ಇಚ್ಛಾ ಮುಮುಕ್ಷುತ ನೋಡಿ ಮುಮುಕ್ಷುತ್ವ ಅಥವಾ ಮುಮುಕ್ಷುತಾ ಅಂದರೆ ಏನು ಮೋಕ್ತು ಇಚ್ಛಾ ಮುಮುಕ್ಷಾ ಅಥವಾ ಮುಮುಕ್ಷುತ ಅಂಥೇಳಿ ಅಜ್ಞಾನ ಕಲ್ಪಿತಾನ್ ದೇಹಾಂತಾನ್ ಅಹಂಕಾರಾದಿ ದೇಹಾಂತಾನ್ ಬಂಧಾನ್ ಅಜ್ಞಾನ ಕಲ್ಪಿತವಾದ ಅಹಂಕಾರದಿಂದ ತೊಡಗಿ ಶರೀರದ ಹೊರಗೆ ಇರತಕ್ಕಂಥ ಎಲ್ಲ ಬಂಧನಗಳನ್ನು ಸ್ವಸ್ವರೂಪ ಅವಬೋಧೇನ ತನ್ನ ನಿಜವಾದ ಆತ್ಮಸ್ವರೂಪ ಜ್ಞಾನದ ಮೂಲಕ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವ ಮೂಲಕ ಮೋಕ್ತು ಇಚ್ಛಾ ಬಿಡಿಸಿಕೊಳ್ಳಬೇಕೆಂಬ ತೀವ್ರ ಇಚ್ಛೆಯೇ ಮುಮುಕ್ಷುತ್ವ ಅಂತೇಳಿ ಎನಿಸ್ತದೆ ಮುಮುಕ್ಷ ಮುಕ್ತ ಇಚ್ಛಾ ಮುಮುಕ್ಷ ತಸ ಭಾವ ಮುಮುಕ್ಷುತ್ವ ಮುಕ್ಷುತ್ವ ಅಂದರೆ ಮುಮುಕ್ಷುವಿನ ಭಾವ ಯಾವುದಿರ್ತದೆ ಮುಕ್ತಿ ಆಗಲಿ ಇರತಕ್ಕಂಥ ತೀವ್ರವಾದ ಇಚ್ಛೆಯ ಭಾವ ಅದನ್ನೇ ಮುಮುಕ್ಷುತ್ವ ಅಂತೇಳಿ ಹೇಳ್ತಾರೆ ಮುಮುಕ್ಷುತ ಅಂತೇಳಿ ಇದುವರೆಗೆ ನಾವು ವಿಚಾರ ಮಾಡಿರ್ತಕ್ಕಂಥದ್ದು ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮತ್ರ ಫಲಭೋಗವಿರಾಗ ಸಾಧನ ಷಟ್ ಸಂ ಷಟ್ಕ ಸಂಪತ್ತಿಗಳೆನಿಸುವ ಶಮ ಧಮ ಉಪರತಿ ತಿತಿಕ್ಷ ಶ್ರದ್ಧೆ ಮತ್ತು ಸಮಾಧಾನ ಈಗ ಕೊನೆಯದಾಗಿ ನಾವು ತಿಳಿಯಬೇಕಾದದ್ದು ಮುಮುಕ್ಷತ್ವ ಶಮ ಅಂದರೆ ಮನಸ್ಸಿನ ನಿಯಂತ್ರಣ ಧಮ ಅಂದರೆ ಇಂದ್ರಿಯ ಉಪರತಿ ಅಂದರೆ ತನ್ನಲ್ಲೇ ತಾನು ಆನಂದವಾಗಿರತಕ್ಕಂಥದ್ದು ಹೊರಗಿನ ಯಾವುದೇ ವಸ್ತುಗಳ ಆಲಂಬನೆ ಇಲ್ಲದೆ ತಿತಿಕ್ಷ ಅಂದರೆ ಸಹನ ಶಕ್ತಿ ಸಹಿಷ್ಣುತೆ ಯಾವುದನ್ನು ಕೂಡ ಸಹಿಸ್ತಕ್ಕಂಥ ಶಕ್ತಿ ಶ್ರದ್ಧೆ ಅಂದರೆ ಶಾಸ್ತ್ರ ಮತ್ತು ಗುರು ಉಪದೇಶದಲ್ಲಿ ವಿಶ್ವಾಸ ಶಾಸ್ತ್ರ ಮತ್ತು ಗುರು ಉಪದೇಶದಲ್ಲಿ ಆಮೇಲೆ ಸಮಾಧಾನ ಅಂದರೆ ಅದರಲ್ಲಿ ಯಾವುದು ಶುದ್ಧ ಬ್ರಹ್ಮದಲ್ಲಿ ಮನಸ್ಸನ್ನು ನೆಲೆಯಾಗಿ ಇಡತಕ್ಕಂಥದ್ದು ಅದು ಸಮಾಧಾನ ನೆಲೆಗೊಳಿಸತಕ್ಕಂಥದ್ದು ಹೀಗೆ ಈಗ ಕೊನೆಯದಾಗಿ ನಾವು ತಿಳಿಯಬೇಕಾದದ್ದು ಮುಮುಕ್ಷತ್ವ ಮೋಕ್ಷ ಪಡೆಯಬೇಕೆಂಬ ತೀವ್ರ ಬಯಕೆಯೇ ಮುಮುಕ್ಷತ್ವ ಇದು ಎಲ್ಲ ಸಾಧಕರಲ್ಲಿಯೂ ಇರಬೇಕಾದ ಮುಖ್ಯ ಧ್ಯೇಯ ಮೋಕ್ಷ ಸಿದ್ಧಿಗಾಗಿ ಉಳಿದೆಲ್ಲ ಪ್ರಯತ್ನಗಳು ಮತ್ತು ಸಾಧನೆಗಳು ನಿರ್ಮಿತವಾಗಿವೆ ಮೋಕ್ಷ ಇಚ್ಛೆಯು ಯಾವುದೋ ಗೊತ್ತಿಲ್ಲದ ಗುರಿಯನ್ನು ಗುರುವಿನ ಮೂಲಕವೋ ಭಗವಂತನ ಮಾಯಾ ಶಕ್ತಿಯ ಮೂಲಕವೋ ಕುತೂಹಲಕ್ಕಾಗಿ ಪಡೆಯುವ ಬಯಕೆಯಾಗಿರಬಾರದು ಸಾಧಕನಿಗೆ ತನ್ನ ಶಕ್ತಿಯ ಅಲ್ಪತೆಯ ಅರಿವು ಅದರ ಕಾರಣವೂ ಸ್ಪಷ್ಟವಾಗಿ ತಿಳಿದಿರಬೇಕು ತಾನು ಸಾಧಿಸಬೇಕಾದ ಗುರಿ ಅದನ್ನು ಪಡೆಯುವ ಮಾರ್ಗ ಮತ್ತು ಯುಕ್ತಿಗಳು ಚೆನ್ನಾಗಿ ಮನದಟ್ಟಾಗಿರಬೇಕು ಇಷ್ಟೆಲ್ಲವನ್ನು ಅರ್ಥಗರ್ಭಿತವಾದ ಈ ಶ್ಲೋಕದಲ್ಲಿ ಅಡಗಿಸಿದೆ ತಮ್ಮ ನಮ್ಮ ನಿಜಸ್ವರೂಪದ ಅಜ್ಞಾನದಿಂದ ನಮ್ಮ ನಿಜ ಸ್ವರೂಪವು ತಿಳಿಯದಿರುವುದರಿಂದ ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಉತ್ಪನ್ನವಾಗಿ ದೇಹ ಮನಸ್ಸು ಬುದ್ಧಿಗಳೇ ನಾವೆಂದುಕೊಳ್ಳುವಂಥದ್ದು ಅಹಂಕಾರ ಅಂತೇಳಿ ಎನಿಸ್ತದೆ ಈ ಅಹಂಕಾರದಿಂದ ನಮ್ಮ ಅಲ್ಪತೆಯ ದೌರ್ಬಲ್ಯದ ಸಂಕುಚಿತ ಭಾವನೆ ಅಲ್ಪತೆಯು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾಕೆಂದರೆ ಆತ್ಮವು ಅನಂತ ಅಪರಿಮಿತ ನಿರುಪಾಧಿಕ ಯಾವುದೇ ಉಪಾಧಿ ಇಲ್ಲದ್ದು ಗುರುತು ಇಲ್ಲದ್ದು ನಿರಪೇಕ್ಷ ಮತ್ತು ಪರಿಪೂರ್ಣ ಯಾವುದೇ ಇಲ್ಲದ್ದು ಮತ್ತು ಪರಿಪೂರ್ಣವಾದದ್ದು ನಮ್ಮ ಸಹಜ ಸ್ವರೂಪವನ್ನು ಅರಿಯದೆ ತಿಳಿಯದೆ ಅಲ್ಪವು ಅಶಾಶ್ವತವೂ ಸಾಪೇಕ್ಷವೂ ಆದ ಸಂ ಉಪಾಧಿಯನ್ನೇ ಆ ಗುರುತನ್ನೇ ದೇಹವೆಂಬಂತಹ ಅಥವಾ ಅಹಂಭಾವ ಅಹಂಕಾರ ಎಂಬತಕ್ಕಂತಹ ಉಪಾಧಿ ಗುರುತನ್ನೇ ನಾವೆಂದುಕೊಳ್ಳುವುದರಿಂದ ನಮಗೆ ದೌರ್ಬಲ್ಯ ಮೃತ್ಯು ಸಂಸಾರ ಇತ್ಯಾದಿಗಳೆಲ್ಲ ಸಂಭವಿಸ್ತವೆ ನಮ್ಮ ನಿಜಸ್ವರೂಪವನ್ನು ನಾವು ಪುನಃ ಕಂಡುಕೊಳ್ಳುವುದೇ ನಮ್ಮ ದುಃಖಕ್ಕೆ ಪರಿಹಾರ ಅನುಭವದಿಂದ ನಿಶ್ಚಿತವಾದಂತಹ ಈ ಜ್ಞಾನ ಪ್ರಾಪ್ತಿಯೇ ನಮ್ಮ ವಿಕಾಸದ ಪರಮ ಗುರಿ ಮಲಗಿರುವಾಗ ಒಬ್ಬ ವ್ಯಕ್ತಿ ಕನಸು ಕಾಣ್ತಾನೆ ಅಂತೇಳಿ ಭಾವಿಸೋಣ ಕನಸಿನಲ್ಲಿ ತಾನು ಕಾಡಿನಲ್ಲಿ ದಿಕ್ಕಿಲ್ಲದೆ ಹಸಿವು ಬಾಯಾರಿಕೆಗಳಿಂದ ತೊಳಲಿ ಅಲಿಯುತ್ತಿರುವಾಗ ಒಂದು ಸಿಂಹವು ಬೆನ್ನಟ್ಟಿ ಬರುತ್ತದೆ ಪ್ರಾಣ ಓಡಿ ಓಡಿ ಕೊನೆಗೆ ನದಿಗೆ ಹಾರ್ತಾನೆ ನದಿಯ ತಣ್ಣನೆ ನೀರು ಮೈಗೆ ಸ್ಪರ್ಶವಾದಂತಾಗಿ ಆತನು ಎಚ್ಚರಗೊಳ್ತಾನೆ ಎಚ್ಚರವಾದಾಗ ಮೈಯೆಲ್ಲ ಬೆವರಿ ಹಾಸಿಗೆಯ ಮೇಲೆ ಮಲಗಿರ್ತಾನೆ ಕನಸಿನಲ್ಲಿ ಆ ವ್ಯಕ್ತಿಯು ತನ್ನ ನಿಜವಾದ ಸ್ಥಿತಿಯನ್ನು ಮರೆತು ಮನಸ್ಸು ಸೃಷ್ಟಿಸಿದ ಕಲ್ಪನಾ ಪ್ರಪಂಚದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದ ವ್ಯಕ್ತಿಯೊಡನೆ ಐಕ್ಯತೆಯನ್ನು ಹೊಂದಿರ್ತಾನೆ ಎಚ್ಚರವಾದ ಕೂಡಲೇ ತಾನು ಆ ಪ್ರಪಂಚದ ನೈಜ ವ್ಯಕ್ತಿ ಅಲ್ಲವೆಂದು ಅಲ್ಲಿ ಕಂಡ ಅರಣ್ಯವಾಗಲಿ ಸಿಂಹವಾಗಲಿ ನದಿಯಾಗಲಿ ಯಾವುದೂ ಇಲ್ಲವೆಂದು ತಿಳಿಯುತ್ತಾನೆ ಅಲ್ಲಿ ತಾನು ಕಂಡಿದ್ದೆಲ್ಲವೂ ಸ್ವಪ್ನದ ಕಾಲ್ಪನಿಕ ದೃಶ್ಯಗಳು ಅಂತೇಳಿ ಅರಿಯುತ್ತಾನೆ ಹಾಗೆಯೇ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಅರಿಯದೆ ನಮ್ಮ ಅಹಂಕಾರದೊಡನೆ ತಾದಾತ್ಮ್ಯ ತಳಿಯುತ್ತೇವೆ ಅದೇ ನಾನು ಅಂತೇಳಿ ತಾದಾತ್ಮ್ಯ ಅದೇ ತಾನು ಅಂತೇಳಿ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಅಂತೇಳಿ ಹೇಳ ಅಂದ್ಕೊಳ್ತೇವೆ ಆಗ ಸಹಜವಾಗಿ ನಮ್ಮ ದೇಹ ಮನಸ್ಸು ಬುದ್ಧಿಗಳ ಸ್ಥಿತಿಗಳು ನಮ್ಮದು ಅಂತೇಳಿ ಅನ್ನಿಸ್ತವೆ ಅದರಿಂದ ದುಃಖ ಪಡ್ತಾ ಇದ್ದೇವೆ ಈ ಕ್ಲೇಷವನ್ನು ನಾಶ ಮಾಡಬೇಕಾದ್ರೆ ನಾವು ಕನಸಿನಿಂದ ಎಚ್ಚೆತ್ತಂತೆ ಅಜ್ಞಾನದಿಂದ ಎಚ್ಚೆತ್ತು ನಮ್ಮ ನಿಜ ಸ್ವರೂಪವನ್ನು ತಿಳಿಯಬೇಕು ಆತ್ಮದ ತಾತ್ವಿಕ ಪ್ರಕ್ರಿಯೆಯನ್ನು ತರ್ಕಬದ್ಧವಾಗಿ ಶಾಸ್ತ್ರಾನುಸಾರವಾಗಿ ತಿಳಿದು ನಮ್ಮಲ್ಲಿ ಉಂಟಾಗುವ ಅಲ್ಪತೆ ಪರಿಮಿತಿಗಳ ಅನುಭವಕ್ಕೆ ವೇದಾಂತದಲ್ಲಿ ಕೊಡುವ ವಿವರಣಿಯನ್ನ ಅರ್ಥ ಪ್ರಯತ್ನಿಸುವವನೇ ನಿಜವಾದ ಸಾಧಕ ಮುಕ್ಷವು ಕುರುಡನೊಬ್ಬನು ಯಾವುದೋ ಅರಿವಿಲ್ಲದೆ ಅರಿವಿಲ್ಲದ ವಸ್ತುವನ್ನು ತನಗೆ ಗೊತ್ತಿರದ ಸಂತೋಷವನ್ನು ಪಡೆಯುವುದಕ್ಕಾಗಿ ಆಧ್ಯಾತ್ಮಿಕ ಸಾಧನೆಗಳಂತೆ ತೋರುವ ಕಪಟಾಚಾರಗಳಲ್ಲಿ ನಿರತನಾದವನಲ್ಲ ಅವನು ಸ್ಪಷ್ಟವಾಗಿ ನಿಶ್ಚಿತವಾಗಿರುವ ಗುರಿಯ ಸಾಧನೆಗಾಗಿ ಸತತವೂ ಪ್ರಯತ್ನಿಸುತ್ತಿರುವ ನಿಜವಾದ ಸಾಧಕ ಮಮುಕ್ಷು ಅಂತ ಹೇಳಿದರೆ ನಮ್ಮನ್ನು ನಾವು ಅನ್ವೇಷಣೆ ಮಾಡಿ ಅರಿಯುವುದರಿಂದ ಅರಿಯುವುದು ಅಂತೇಳಿ ನಮ್ಮಲ್ಲಿರುವ ದಿವ್ಯ ಚೈತನ್ಯದ ಅಸ್ತಿತ್ವವನ್ನು ಬುದ್ಧಿಪೂರ್ವಕವಾಗಿ ತಿಳಿಯುವಂಥದ್ದು ನಮ್ಮ ಚೈತನ್ಯದ ಪ್ರಭೆಯನ್ನು ಪೂರ್ಣವಾಗಿ ನಮ್ಮ ಆಂತರ್ಯದ ಕಡೆಗೆ ಒಳಗಿನ ಒಳಮುಖವಾಗಿ ತಿರುಗಿಸಬೇಕಾದರೆ ಮನಸ್ಸು ಬುದ್ಧಿಗಳನ್ನು ಶುದ್ಧಗೊಳಿಸಬೇಕು ಅನಂತರ ನಿಧಾನವಾಗಿ ಅವುಗಳಿಗೆ ತಮ್ಮ ಚೈತನ್ಯದ ಮೂಲ ವಸ್ತುವಿನ ಅರಿವನ್ನು ಉಂಟು ಮಾಡಿ ಅದನ್ನು ಕುರಿತು ಏಕಾಗ್ರತೆಯನ್ನು ಧ್ಯಾನ ಮಾಡುವಂತೆ ಅಳವಡಿಸಿಕೊಳ್ಬೇಕು ಇಂತಹ ಆಂತರಿಕ ಕ್ರಾಂತಿಯು ಅರ್ಧಂಬರ್ಧ ಮನಸ್ಸಿನ ಹವ್ಯಾಸಿ ಪ್ರವೃತ್ತಿಯುಳ್ಳವರಿಗೆ ಸಾಧ್ಯವಾಗದ ಮಾತು ಇದಕ್ಕೆ ಅಗತ್ಯವಾದದ್ದು ಸಂಪೂರ್ಣ ಸಮರ್ಪಣೆಯ ಭಾವ ಮತ್ತು ಮನಃಪೂರ್ವಕವಾದ ಸತತ ಪ್ರಯತ್ನ ಆ ರೀತಿ ಪ್ರತಿಕ್ಷಣದಲ್ಲೂ ಬ್ರಹ್ಮತತ್ವದ ಅನ್ವೇಷಣೆಯಲ್ಲಿ ನಿರತನಾಗಿರುವವನೇ ನಿಜವಾದ ಮಮುಕ್ಷು ಮೋಕ್ಷಾಕಾಂಕ್ಷಿ ಆದರೆ ಮೋಕ್ಷ ಏನು ಬಿಡುಗಡೆ ಯಾವುದರಿಂದ ಬಿಡುಗಡೆ ಅಹಂಕಾರದಿಂದ ಆರಂಭಿಸಿ ಅಹಂ ಚಿತ್ತ ಮನಸ್ ಬು ಅಹಂ ಬುದ್ಧಿ ಚಿತ್ತ ಮತ್ತು ಮನಸ್ ಎನ್ನುತಕ್ಕಂಥ ಅಂಥಕರಣ ಚತುಷ್ಟಯ ಮತ್ತೆ ಪಂಚ ಪ್ರಾಣಗಳು ಮತ್ತು ಪಂಚ ಬಹಿಷ್ಕರಣಗಳು ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಆಮೇಲೆ ಇವೆಷ್ಟು ಸೂಕ್ಷ್ಮ ದೇಹ ಆಯಿತು ಆಮೇಲೆ ಸ್ಥೂಲ ದೇಹ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ನಮ್ಮ ದೇಹ ಇವಿಷ್ಟೂ ಕೂಡ ಇವೆಲ್ಲವೂ ಅಜ್ಞಾನಕಲ್ಪಿತವಾದದ್ದು ಇವುಗಳ ಇವುಗಳ ಬಂಧನದಿಂದ ಬಿಡುಗಡೆಗೊಳ್ಳತಕ್ಕಂಥದ್ದು ತಾನು ಆತ್ಮಸ್ವರೂಪ ಈ ಇವುಗಳ ಬಂಧನಕ್ಕೆ ಒಳಪಟ್ಟಿಲ್ಲ ಎನ್ನುಂತಕ್ಕಂಥ ಜ್ಞಾನ ನಮಗುಂಟಾಗತಕ್ಕಂಥದ್ದು ಆ ಜ್ಞಾನವನ್ನು ಬಯಸತಕ್ಕಂಥದ್ದು ನಮ್ಮ ನಿಜವಾದ ಸ್ವರೂಪ ಯಾವುದು ಏನಂತ ಅಂತೇಳಿ ಅದು ಆ ಸ್ವರೂಪವನ್ನು ತಿಳಿಲಿಕ್ಕೆ ಇಚ್ಛೆ ಯಾವುದಿದೆಯೋ ಅದೇ ಮುಮುಕ್ಷತ್ವ ಅಥವಾ ಆ ರೀತಿಯಾದ ಬಂಧನವನ್ನು ಕಳ್ಕೊಂಡಾಗ ಆಗುವಂತಹ ಸ್ಥಿತಿ ಯಾವುದಿದೆಯೋ ಅದೇ ಮುಕ್ತ ಸ್ಥಿತಿ ಮುಕ್ತಿ ಮೋಕ್ಷ ಅಂತ ಹೇಳಿದರೆ ಹೊರತು ವಿದೇಹ ಮುಕ್ತಿ ಒಂದು ಅಲ್ಲ ಇದು ಇಹದಲ್ಲಿಯೇ ಮುಕ್ತಿ ಇರುವಾಗಲೇ ಅದನ್ನೇ ಜೀವನ್ ಮುಕ್ತಿ ಅಂದರೆ ವೇದಾಂತ ಹೇಳ್ತದೆ ಅಂದರೆ ಮರಣಾನಂತರ ಮುಕ್ತಿ ಸಿಕ್ಕುವುದು ಅದು ನಮ್ಮ ಪೌರಾಣಿಕವಾದಂಥ ಇತ್ಯಾದಿ ಕಥೆಗಳನ್ನ ನಾವು ನೋಡ್ಬೋದು ಆದರೆ ಜೀವದಂತ ಜೀವಂತವಾಗಿರುವಾಗಲೇ ನಾವು ಅದರ ಫಲವನ್ನು ಅನುಭವಿಸ್ತಕ್ಕಂಥದ್ದು ವೇದಾಂತದಲ್ಲಿ ಮಾತ್ರ ಬೇರೆ ಕರ್ಮ ಸಿದ್ಧಾಂತಗಳಲ್ಲೆಲ್ಲ ಇಂಥ ಕರ್ಮವನ್ನು ಮಾಡಿದರೆ ಮುಂದಿನ ಜನ್ಮ ನೀನು ಇಂಥದ್ದಾಗ್ತೀವಿ ಅಥವಾ ಮರಣಾನಂತರ ಇಂಥ ಲೋಕಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತದೆ ಹೊರತು ಅವನ್ನು ನಾವು ನಂಬಬೇಕಷ್ಟೇ ಹೊರತು ಅದು ಪ್ರತ್ಯಕ್ಷ ಗೋಚರ ಅನುಭವಕ್ಕೆ ಗೋಚರವಾದದ್ದು ಆದರೆ ವೇದಾಂತ ಮಾತ್ರ ಪ್ರತ್ಯಕ್ಷ ಗೋಚರವಾದ ಅನುಭವವನ್ನು ನಮಗೆ ಹೇಳ್ತದೆ ಆದ ಕಾರಣ ವೇದಾಂತಕ್ಕೆ ಅಂತಹ ವಿಶೇಷ ಇದೆ ಬಾಕಿ ಕರ್ಮಕಾಂಡಕ್ಕಿಂತ ಜ್ಞಾನಕಾಂಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಹಾಗಾಗಿ ಮೋಕ್ಷ ಅಂತ ಹೇಳಿದರೆ ಬಿಡುಗಡೆ ಎಲ್ಲ ಆಶಾಪಾಶಗಳಿಂದ ಬಿಡುಗಡೆ ಹೊನ್ನತಕ್ಕಂಥ ಮನಸ್ಥಿತಿ ಯಾವುದರಲ್ಲಿಯೂ ನಮಗೆ ಅತಿಯಾದ ಮೋಹವಿಲ್ಲದೆ ಎದುರುಚ್ಛ ಲಾಭ ಸಂತುಷ್ಟನಾಗಿರ್ತಕ್ಕಂಥದು ಸ್ಥಿತ ಪ್ರಜ್ಞತೆ ಸ್ಥಿರಬುದ್ಧಿ ಸಮತ್ವ ಇದೇ ಮೋಕ್ಷ ಅಂತ ಹೇಳ್ತಕ್ಕಂಥದ್ದು ಅದರ ಬಗ್ಗೆಗಿನ ತೀವ್ರವಾದ ಹಂಬಲ ಅದು ಬೇಕು ಅಂತೇಳಿ ಆ ಸ್ಥಿತಿ ಬೇಕು ಅಂತೇಳಿ ತೀವ್ರವಾದ ಹಂಬಲ ಇರುವವನೇ ಮೋಕ್ಷು ಅದೇ ಮುಕ್ಷುತ್ವ ಮೋಕ್ಷದ ಆಸೆ ಇರುವಿಕೆ ಮೋಕ್ಷದ ಇಚ್ಛೆ ಬಯಕೆ ತಾನು ಮುಕ್ತನಾಗಬೇಕು ಅನ್ನತಕ್ಕಂಥ ಬಯಕೆ ಇರುವಿಕೆಯೇ ಅದೇ ಮುಮುಕ್ಷುತ್ವಾ ಅಂತ ಹೇಳಿ ಈ ಶ್ಲೋಕ ಇಪ್ಪತ್ತೇಳನೇ ಶ್ಲೋಕದ ಅರ್ಥ ಇನ್ನು ಇಪ್ಪತ್ತೆಂಟನೇ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಇದು ಹನ್ನೊಂದನೇ ಕಂತು ವಿವೇಕ ಚೂಡಾಮಣಿ ಹರೇರಾಮ ಶ್ರೀಶಂಕರ ಅರ್ಪಿತಮಸ್ತು ಓಂ ತತ್ಸತ್ ಸರ್ವೇ ಜನಾಖಿನೋದು